ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಸೇರಿರುವುದು ನಿಮಿತ್ತ ಮಾತ್ರ ಹಿನ್ನೆಲೆಯಲ್ಲಿ ಮಹತ್ತರವಾದ ಒಂದು ಶಕ್ತಿ ಕೆಲಸ ಮಾಡದೆ ಹೋಗಿದ್ದರೆ ನಮ್ಮನ್ನೆಲ್ಲ ಈ ಭಾನುವಾರದ ಟಿ ರಾಮಾಯಣವನ್ನು ಬಿಟ್ಟು ಬಂದು ಕುಳಿತುಕೊಳ್ಳುವಂತೆ ಮಾಡೋದಕ್ಕೆ ಯಾವ ಶಕ್ತಿ ತಾನೆ ಸಾಧ್ಯ ಆ ಶಕ್ತಿ ಇಲ್ಲದೆ ಹೋದರೆ ನಾವಿಲ್ಲಿ ಕುಳಿತುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಇತ್ತು ಆದ್ರಿಂದ ನಿಮಿತ್ತ ಮಾತ್ರರು ನಾವೆಲ್ಲ ನಾನು ಮಾಡಿದೆ ನಾನು ಮಾಡಿದೆ ಏನು ಮಾಡಿದೆ ಕೊನೆಗೆ ನಾವೇನು ಮಾಡಿದ್ದು ಆಲೋಚನೆ ಮಾಡಿ ನೋಡಿದರೆ ಕೊನೆಗೇನು ಮಾಡಲೇ ಇಲ್ಲ ನಮ್ಮ ಹಿಂದಿನವರು ಕೂಡ ಹಾಗೆ ಹೇಳಿದರು ನಾನು ಮಾಡಿದೆ ನಾನು ಅವರು ಮಾಡಿದ್ದೆಲ್ಲಿ ಉಳಿದಿದೆ ಸುಮ್ಮನೆ ಬಂದರು ಆಟವಾಡಿದ್ರು ಮಾತನಾಡಿದ್ರು ಹೊರಟು ಹೋದ್ರು ಇಡಿ ಜಗತ್ತಿನ ಒಂದು ಭವ್ಯವಾದ ಲೀಲೆ ನಡೆಯೋದಕ್ಕೆ ನಿಮಿತ್ತ ಮಾತ್ರಲ್ಲೂ ನಾವೆಲ್ಲ ಭಗವಂತನ ಕೈಯ ಬೊಂಬೆಗಳು ನಾವೆಲ್ಲ ಆದರೆ ಅವನು ಬೆರಳಾಡಿಸಿದಂತೆ ನಾವು ಕುಣಿದಾಡ್ತಾ ಇದ್ದೇವೆ ಕುಣಿದಾಡುವ ವೇಳೆಗೆ ತಿಳಿತಾ ಇದ್ದೇವೆ ನಾನೇ ಕುಣಿತಾ ಇದ್ದೇನೆ ಶ್ರೀರಾಮಕೃಷ್ಣ ಹೇಳ್ತಾರೆ ಆಲೂಗಡ್ಡೆ ಉಳ್ಳ ಗಡ್ಡಿ ಆಲೂಗಡ್ಡೆ ಈರುಳ್ಳಿ ಅದನ್ನ ಇಡೀ ಅದನ್ನು ನೀರ್ಲ್ ಹಾಕಿ ಬೇಯಿಸ್ತಾರೆ ಆಮೇಲೆ ಅದನ್ನು ಕತ್ತರಿಸಿ ಅಡುಗೆ ಕುಟ್ಟು ಹೋಸ್ಕೊಳ್ಳೋದಿಕ್ಕೆ ಅವೆರಡನ್ನೂ ನೀರ್ ಹಾಕಿ ಕೆಳಗಡೆ ಬೆಂಕಿ ಇಟ್ಟು ಆ ನೀರು ಕುದಿಯೋದಕ್ಕೆ ಹೊರಟಾಗ ಆಲೂಗಡ್ಡೆ ಈರುಳ್ಳಿ ಪರಸ್ಪರ ಮಾತಾಡ್ಕೊಳತ್ವ ಮಾತಾಡ್ತಾ ಕುಣಿತು ನೋಡು ನಾನ್ ಕುಣಿತಾ ಇದ್ದೇನೆ ನಾನು ಹಾಕಿ ಕುಣಿತಾ ಇದ್ದೇನೆ ನಾನು ಹ್ಯಾಕ್ ಕುಣಿತಾ ಇದ್ದೇನೆ ಅಂತ ಮೇಲೆ ಹೋಗಿ ಕೆಳಗೆ ಹೋಗಿ ಮೇಲೆ ಹೋಗಿ ಕೆಳಗೆ ಹೋಗಿ ಬಹಳ ಆನಂದದಿಂದ ಅವು ಕುಡಿದ ಅರ್ಥ ಇದ್ರೆ ಈ ಅಡುಗೆ ಅವರು ಬಂದು ಬೆಂಕಿನ ಎಳೆದ್ಕೊಂಡ್ಬಿಟ್ರೆ ಎಲ್ಲ ತಳ ಕೂತ್ಕೊಂಡ್ಬಿಡುತ್ತೆ ಆಮೇಲೆ ಹೇಳ್ಬೇಕು ಆದರೂ ಅವು ಸಾಧ್ಯವಿಲ್ಲ ಈ ರೀತಿಯಲ್ಲಿ ನಮ್ಮಲ್ಲಿ ಯಾರ್ಯಾರೋ ಆಲೂಗಡ್ಡೆ ಯಾರ್ಯಾರೋ ಈರುಳ್ಳಿ ಅಂತ ನೋಡ್ಕೋಬೇಕಷ್ಟೇ ಕೊನೆಗೆ ಎಲ್ಲ ಇಷ್ಟೆ ಅಂದ್ರೆ ಮೊದ್ಲು ಏನು ಅಂತ ಕೇಳ್ಬೋದು ನೀವು ಮೊದಲು ನಾನು ನೀನು ಹೇಳೋದು ನಾನು ಹ್ಯಾಕ್ ಕುಣಿತಾ ಇದ್ದೇನೆ ನೀನು ಹೇಗೆ ಕುಣಿತಾ ಇದ್ದಿ ಮಾತಾಡ್ಕೊಳ್ಳೋದು ಚೆನ್ನಾಗಿರುತ್ತದು ಕೂಡ ಭಗವಂತ ಅದನ್ನು ಕೂಡ ಸಂತೋಷ ಪಡ್ತಾನೆ ಇಡೀ ಜಗತ್ತನ್ನೇ ಅವನು ಸೃಷ್ಟಿ ಮಾಡಿದ್ದ ಆತಕ್ಕೆ ಅಂದ್ರೆ ತಾನು ಸಂತೋಷ ಪಡೋದಕ್ಕೆ ನಾವೆಲ್ಲ ಸರಿಯಾಗಿ ಕುಣದ ಹಾಡದಿರ್ತಾನೆ ಅವನಿಗೆ ಖುಷಿ ಆಗೋದು ನಾವೆಲ್ಲ ನಿಮಿತ್ತ ಮಾತ್ರ ಅಂತ ಸುಮ್ಮನೆ ಕೂತ್ ಬಿಟ್ರೆ ಅವನಿಗೆ ಸಂತೋಷ ಆಗೋದಿಲ್ಲ ಅದಕ್ಕೋಸ್ಕರ ಅವನು ಏನ್ ಹೇಳ್ತಾನೆ ಕೆಲಸ ಮಾಡು ಮಾಡಿಯೂ ಕೂಡ ಮಾಡದವನಂತೆ ಇರು ಅದು ನಿನಗೆ ಶಾಂತಿಯನ್ನು ಕೊಡ್ತದೆ ಇದೊಂದು ಬಹಳ ಮುಖ್ಯವಾದಂತ ವಿಷಯ ನಿಮಿತ್ತ ಮಾತ್ರರು ನಾವು ಅಂತ ಹೇಳಿದ ತಕ್ಷಣ ಅಯ್ಯೋ ನಮ್ಮ ಕೈಲಿ ಏನಿದೆಯಪ್ಪ ಎಲ್ಲ ಭಗವಂತನೇ ಮಾಡಿಸೋದು ಅಂತ ಎಲ್ಲ ಮೂರ್ಖತನ ಕೆಲಸವನ್ನು ನಾವೇ ಮಾಡ್ಬಿಡೋದು ಭಗವಂತ ಮಾಡಿಸೋದಾದ್ರೆ ತಪ್ಪು ಕೆಲಸ ಯಾತಕ್ಕಾದೀತ ನಮ್ಮಿಂದ ಸುಮ್ಮನೆ ಬಾಯಿ ಮಾತಲ್ವಾಗಲ್ಲ ಈ ತರಹ ನಮ್ಮ ಧರ್ಮ ಅಂತ ಹೇಳ್ತಕ್ಕಂತಹದ್ದು ಅಧರ್ಮಕ್ಕೆ ನಮ್ಮನ್ನು ಕೊಂಡೊಯ್ತದೆ ಕಾರಣ ತಪ್ಪು ತಿಳುವಳಿಕೆ ನಾವು ನಿಮಿತ್ತ ಮಾತ್ರರು ಹೌದು ಅಂತ ಹೇಳ್ತಕ್ಕಂತಹ ಒಂದು ಅಂಶ ನಮ್ಮಲ್ಲಿ ಸ್ಪಷ್ಟವಾದ ಅರ್ಥವನ್ನು ಕಂಡುಕೊಂಡಿದ್ದ ಪಕ್ಷದಲ್ಲಿ ನಾವು ದುರ್ಬಲ ಧರ್ಮಿಷ್ಟ ಆಗ್ತಾ ಇರಲಿಲ್ಲ ಸಬಲ ಧರ್ಮಿಷ್ಠರಾಗ್ತಾ ಇತ್ತು ಹನುಮಂತ ಅವನು ನಿಮಿತ್ತ ಮಾತ್ರನಾಗಿದ್ದ ಶ್ರೀರಾಮನ ಕೈಯ ನಿಮಿತ್ತ ಮಾತ್ರನಾಗಿದ್ದ ಆದ್ರೆ ಇಡೀ ರಾಮಾಯಣದಲ್ಲಿ ರಾಮನಿಗಿಂತಲೂ ಹೆಚ್ಚಿನ ಬಲಶಾಲಿ ಹನುಮಂತನು ಎಂಬಂತೆ ಅವನು ಕಂಡ ಅಥವಾ ಕಾರಣ ಆಗಿಬಿಟ್ಟ ಶ್ರೀರಾಮಕೃಷ್ಣ ಹೇಳ್ತಾರೆ ಸ್ವಯಂ ಪ್ರಭು ರಾಮನೇ ಸೇತುವೆಯನ್ನು ಕಟ್ಟಿಕೊಂಡು ಲಂಕೆಗೆ ಹೋಗಬೇಕಾಯ್ತು ಆದ್ರೆ ಅವನ ಭಕ್ತ ಹನುಮಂತ ಕೇವಲ ಅವನ ನಾಮದ ಮೇಲೆ ವಿಶ್ವಾಸ ಬಿಟ್ಟು ಲಂಕೆಗೆ ಹಾರಿಬಿಟ್ಟ ಅಂತಹ ಸಮುದ್ರವನ್ನು ಕೂಡ ಲಂಘಿಸಿ ಬಿಟ್ಟ ಅಷ್ಟೇ ಅಲ್ಲ ಚಂದ್ರದ್ರೋಣ ಪರ್ವತವನ್ನ ಒಂದೇ ಕೈನಲ್ಲಿ ಅಷ್ಟೆತ್ರದಿಂದ ಹಾರಿಕೊಂಡು ತಂದು ಅಲ್ಲಿ ಲಂಕೆಗೆ ತಂದು ನಿಮ್ಮಲ್ಲಿ ಯಾವ್ದು ಬೇಕು ಆರಿಸ್ಕೊಳ್ಳಿದ್ರೆ ಗೊತ್ತಾಗ್ಲಿಲ್ಲ ನನಗೆ ಅಂತ ಅಂತಹ ಅದ್ಭುತವಾದ ಕಾರ್ಯವನ್ನು ಮಾಡೋದಕ್ಕೆ ಹನುಮಂತರಿಂದ ಸಾಧ್ಯ ಆಯಿತು ಅವನು ಶರಣಾಗತ ಅವನು ರಾಮನ ಒಂದು ಆಯುಧ ಮಾತ್ರ ಸಲಕರಣೆ ಮಾತ್ರ ಆ ಸಲಕರಣೆ ಅಂತ ಹೇಳತಕ್ಕಂತಹದ್ದು ಪ್ರಭುವಿನ ಚಿತ್ತಕ್ಕೆ ಅನುಗುಣವಾಗಿ ಇದ್ದಾಗ ಆ ಪ್ರಭು ಶಕ್ತಿ ಅಂತ ಹೇಳತಕ್ಕಂತಹದ್ದು ಈ ಸಲಕರಣೆಯಿಂದ ಪರಮಾಧ್ಭುತವಾದ ಕಾರ್ಯವನ್ನು ಮಾಡಿಸಿಬಿಡ್ತದೆ ಉದಾಹರಣೆಗೆ ಈ ಮೈಕಿಲ್ ಇದೆ ಇದು ನಿಮಿತ್ತ ಮಾತ್ರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಆಡಿದಂತಹ ಮಾತುಗಳು ಯಾವ ರೀತಿಯಲ್ಲಿ ನಾವು ಆಡಿದ್ದೇವೋ ಅದೇ ರೀತಿಯಲ್ಲಿ ನಿಮಗೆ ತಲುಪ್ತಾ ಇದೆ ಅದು ಬಿಟ್ಟು ಇದೇನಾದ್ರೂ ನಾನೇ ಮಾಡ್ತೇನೆ ಅಂತ ಹೊರಟು ಇಲ್ಲಿವರೆಗೆ ಎಷ್ಟು ಬಜ್ರಿ ನಾನು ಕೇಳಿದ್ದಾಯ್ತು ಎಷ್ಟು ಭಜ್ರಿ ಮಾತಾಡೋದನೆಲ್ಲ ಕೇಳಿದ್ದಾಯ್ತು ಇಲ್ಲಿ ನೀವೆಲ್ಲ ಸುಮ್ಮನಿದ್ಬಿಡಿ ನಾನೇ ಮಾತಾಡೋಕೆ ಹೊರಟು ಬಿಡ್ತೇನೆ ಅಂತ ಅದೇನಾದ್ರೂ ಹೊರಟು ಬಿಟ್ಟಿದ್ರೆ ಹೀಗೆ ಭಗವಂತನ ಕೈಯ ಸಲಕರಣೆಯಾಗಿ ನಾವು ಇದ್ದಾಗ ನಮ್ಮಲ್ಲಿ ಅಪೂರ್ವವಾದಂತಹ ಒಂದು ಶಕ್ತಿ ಜಾಗೃತವಾಗುತ್ತದೆ ಅಂತನ್ನುವ ಅಪೂರ್ವ ರಹಸ್ಯವನ್ನು ನಾವು ಅರಿತ್ಕೊಳ್ಬೇಕು ಭಗವಂತನ ಕೈಯ ಸಲಕರಣೆ ಆಗೋದು ಅಂತ ಹೇಳಿದ್ರೆ ಅದೇನು ಸಾಮಾನ್ಯವಲ್ಲ ಈ ನಿಮಿತ್ತ ಮಾತ್ರ ಭವಸವ್ಯ ಸಾಚನ್ ಅಂತ ಹೇಳ್ತಕ್ಕಂಥ ಆ ಮಾತು ನಮಗೆ ಭಗವದ್ಗೀತೆಯಲ್ಲಿ ಸಿಗ್ತದೆ ಶ್ರೀಕೃಷ್ಣ ಮಹಾಭಾರತ ಯುದ್ಧವನ್ನ ಮಾಡಿಸಲೇಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾನೆ ಪಾಂಡವರು ಅಷ್ಟೊಂದು ಕಷ್ಟಪಟ್ಟು ಕೂಡ ಆ ಯುದ್ಧದ ಒಂದು ವೇಳೆಯಲ್ಲಿ ಧರ್ಮರಾಯ ಹೇಳ್ತಾನೆ ಅಹಿಂಸೆ ಭೀಮ ಹೇಳ್ತಾನೆ ಬೇಡ ಅರ್ಜುನ ಹೇಳ್ತಾನೆ ಕೂಡುದು ನಕುಲ ಸಹದೇವರು ಸ್ವಲ್ಪ ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾರೆ ದ್ರೌಪದಿ ಅಂತಲೂ ಹೇಳಿ ಬಿಡ್ತಾರೆ ಅಣ್ಣ ಯಾರು ಒಪ್ಪಿದ್ರು ನೀನು ಒಪ್ಪೇಡ ಸಂಧಿಗೆ ಮಾಡಿಸೇ ಬಿಡು ಕೃಷ್ಣ ಹೇಳ್ತಾನೆ ತಂಗಿ ನನಗ್ ಗೊತ್ತಿಲ್ವಿ ಅದು ನೀನು ಹೇಳಬೇಕೆ ಮಾಡ್ಸೇ ಮಾಡ್ತೀನಿ ಕೃಷ್ಣ ಬಂದದ್ದೇ ಅದಕ್ಕೆ ಅರುಂಡವನ್ನು ಚಂಡಾಡಿ ದೊಡ್ಡದೊಂದು ಆಟವನ್ನು ಆಡಿಸಿ ತೋರಿಸೋದಕ್ಕೆ ಯಾರೂ ಕೂಡ ಆ ಮಹಾಭಾರತ ಯುದ್ಧವನ್ನು ತಡೆಗಟ್ಟೋದಕ್ಕೆ ಸಾಧ್ಯವಿರಲಿಲ್ಲ ಅದು ಭಗವಂತನ ಇಚ್ಛೆ ಭೀಷ್ಮರಲ್ಲ ದ್ರೋಣರಲ್ಲ ಇನ್ನು ಋಷಿಮುನಿಗಳಲ್ಲ ಯಾರೇ ಶಾಂತಿ ಮಂತ್ರವನ್ನು ಎಷ್ಟು ಉಚ್ಚರಿಸಿದರೂ ಕೂಡ ಆ ರಕ್ತಪಾತ ನಿಲ್ತಾ ಇರಲಿಲ್ಲ ಕಾರಣ ಅದು ಭಗವಂತನ ಇಚ್ಛೆ ಮನುಷ್ಯರ ಇಚ್ಛೆ ಅಲ್ಲ ಅವನು ಎಂತಹ ದೊಡ್ಡ ಸಂತನೆಯಾಗಿದ್ದ ಪಕ್ಷದಲ್ಲೂ ಕೂಡ ಅದು ಅವನ ಇಚ್ಛೆ ಅಲ್ಲ ಇದೊಂದು ಅದ್ಭುತವಾದಂತಹ ತತ್ವ ಜಗತ್ತು ಹೀಗೇ ನಡಿಬೇಕು ಇಂತಿಂತಹ ಯುಗದಲ್ಲಿ ಹೀಗೀಗೇ ನಡಿಬೇಕು ಅಂತ ಅವನ ಸಂಕಲ್ಪ ಇರ್ತದೆ ಅವನ ಇಚ್ಛೆ ಇರ್ತದೆ ಅವನ ಇಚ್ಛೆಯ ಒಳಗೆ ನಮ್ಮ ಇಚ್ಛೆ ಅದು ಎಲ್ಲಿಯವರೆಗೆ ಶ್ರೀರಾಮಕೃಷ್ಣ ಹೇಳ್ತಾರೆ ಸ್ವಾರಸ್ಯವಾಗಿ ಹೇಳ್ತಾರೆ ಒಂದು ಹಸುವನ್ನ ಉದ್ದದ ಹಗ್ಗಕ್ಕೆ ಕಟ್ಟಿ ಆ ಹಗ್ಗದ ಇನ್ನೊಂದು ತುದಿಯನ್ನ ಗೂಟಕ್ಕೆ ಕಟ್ಟಿದ್ರೆ ಆ ಹಗ್ಗದ ಉದ್ದ ಎಷ್ಟಿಯೋ ಅಷ್ಟು ಉದ್ದಕ್ಕೆ ಮಾತ್ರ ಅದು ಓಡಾಡಿಕೊಂಡು ಇದು ನನ್ನ ಜಾಗ ಇದು ನನ್ನ ಜಾಗ ಇದನ್ನ ನಾನು ಊಟ ಮಾಡ್ತೇನೆ ಈ ಹುಲ್ಲನ್ನು ನಾನು ತಿಂತೇನೆ ಇಷ್ಟು ಜಾಗ ನನಗೆ ಸೇರಿದ್ದು ಅಂತ ಅದು ಆನಂದವಾಗಿರ್ತದೆ ನಾವು ಕೂಡ ನಮ್ಮ ಜೀವಿತಾವಧಿಯಲ್ಲಿ ಯಾವುದೋ ಒಂದು ಮಿತಿ ಪರಿಮಿತಿ ನಮ್ಮ ನಮ್ಮ ಶಕ್ತಿಗನುಸಾರವಾಗಿ ಯಾವುದ್ಯಾವ್ದೋ ಮಿತಿ ಇದೆ ಆ ಮಿತಿಯೊಳಗೆ ನಾನು ಮಾಡಿದ್ದು ನಾನು ಹೀಗೆ ಮಾಡಿದೆ ನಾನು ಹೀಗೆ ಅದರಿಂದ ಸಂತೋಷ ಎಲ್ರಿಗೂ ಸಂತೋಷ ಅವರು ಹೇಳ್ತಾರೆ ನಾನು ಹೀಗೆ ಮಾಡ್ದೆ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಲಾಲ್ ಬಾಗ್ನಲ್ಲಿ ಸೇರ್ಕೊಂಡು ನಾನು ಎಷ್ಟೆಷ್ಟು ಫೈಲ್ಗಳಿಂದ ಹೇಗೆ ಹೇಗೆ ನೋಡ್ಕೊಂಡೆ ಅಂತನ್ನೋದನ್ನೆಲ್ಲ ದಿನಾ ಹೋಗಿ ಹೇಳಿ ಅವ್ರು ಹೇಳೋದನ್ನ ಇನ್ನೊಬ್ರು ಕೂಡ ಕೇಳ್ತಾ ಇರ್ತಾರೆ ಯಾಕೆ ಕೇಳ್ತಾ ಇದಾರೆ ಅಂತಂದ್ರೆ ಇವ್ರದ್ದು ಮುಗಿದ್ಮೇಲೆ ತಮ್ಮದನ್ನ ಹೇಳೋದಾಗ ಇವ್ರು ಕೇಳೋದಕ್ಕೆ ಸಿದ್ಧರಾಗಿರ್ಬೇಕಲ್ಲ ಅದಕ್ಕೋಸ್ಕರ ಶಾಂತಿಯಿಂದ ಕೇಳ್ತಾ ಇದ್ದಾರೆ ಅವರೆಲ್ಲ ಹೀಗೆ ಒಂದಷ್ಟು ಮಾತನಾಡಿಕೊಂಡು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಹೌದಾ ಹೌದಾ ಆಮೇಲೆ ವೃದ್ಧಾಪ್ಯ ಬಂದ್ಬಿಡ್ತು ಹೊರಟೋಗುತ್ತೆ ಇಷ್ಟೇ ನಮಗೆ ಕೊಟ್ಟಿರುವಂತಹ ಸ್ವ ಅಷ್ಟರೊಳಗಡೆ ಒಂದಿಷ್ಟು ಮಾಡಿಕೊಂಡು ಬಿದ್ದು ಅಷ್ಟೊಳಗೆ ಸಂತೋಷ ಪಡ್ಕೊಂಡಿರಬಹುದು ಆದರೆ ನಮ್ಮಲ್ಲಿ ಕೆಲವರು ಇದ್ದೇವೆ ಇಡೀ ಜಗತ್ತನ್ನೇ ಏನೋ ಬದಲಾಯಿಸ್ಬೇಕಪ್ಪ ಈಗಲೂ ಸರಿ ಇಲ್ಲ ಅಂತನ್ನುವ ರೀತಿಯಲ್ಲಿ ಮಾತನಾಡ್ತೇವೆ ಅದೂ ಒಂಥರ ಸ್ವಾರಸ್ಯವಾಗಿ ಇರುತ್ತೆ ಮಾತನಾಡೋದಕ್ಕೇನು ಕಷ್ಟ ನಮ್ಮ ಸ್ವ ಇಚ್ಛೆಯನ್ನು ಉಪಯೋಗಿಸಿ ಜಗತ್ತನ್ನು ಉದ್ಧರಿಸೋದು ಅಥವಾ ಕೆಳಗೆ ಬೀಳಿಸೋದು ಒಳ್ಳೇದು ಮಾಡೋದು ಎಲ್ಲನೂ ಬಾಯಿನಲ್ಲ ಮಾತಿನಲ್ಲೇ ಮದುವೆ ಮಾಡಿಸೋದು ಅಂತ ಒಂದು ಮಾತಿದೆ ಇದೆಲ್ಲ ಈ ಸ್ವ ಸಂಬಂಧಪಟ್ಟಂತಹ ಕೆಲವು ಮಿತಿಗಳು ಆದರೆ ಈ ಒಂದು ಕೊಟ್ಟ ಇಚ್ಛೆಯ ಪರಿಧಿಯ ಒಳಗಡೆನೇನೆ ನಾವು ಆ ಇಚ್ಛೆಯನ್ನೇ ಉಪಯೋಗಿಸಿಕೊಂಡು ಭಗವಂತನಿಗೆ ಶರಣಾದರೆ ನಾನು ಭಗವಂತನ ದಾಸ ನಾನು ಭಗವಂತನ ಮಗು ನಾನು ನನ್ನ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಬಿಡ್ತೇನೆ ಅವನಿಂದಲೇ ನನ್ನ ಎಲ್ಲ ಉದ್ಧಾರ ಅವನು ತನ್ನುವ ಈ ಭಾವವನ್ನು ತಂದುಕೊಳ್ಳೋದಕ್ಕೆ ನನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತಹ ಮಹಾಭಾರತ ಯುದ್ಧ ಸನ್ನದ್ಧವಾಗಿದೆ ಅರ್ಜುನ ಕೃಷ್ಣನಿಗೆ ಒಂದು ಉಪನ್ಯಾಸ ಶುರು ಮಾಡಿಬಿಟ್ಟ ಕೃಷ್ಣ ನೋಡು ಈ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಘೋರವಾದದ್ದು ನಮ್ಮ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಭಾವಂದರು, ಮೈದಂದ್ರು ಎಷ್ಟು ಜನ ಇದ್ದಾರೆ ಅವರೆಲ್ಲರನ್ನು ನಾಶ ಮಾಡಬೇಕಾಗಿದೆ ನಾನು ಇದು ಹೀನ ಕೃತ್ಯ ಇಂಥ ರಕ್ತಪಾತದಿಂದ ಪಡೆದುಕೊಂಡಂತಹ ರಾಜ್ಯದಿಂದ ನಾನು ಏನು ಊಟ ಮಾಡೋದು ರಕ್ತಸಿಕ್ತವಾದ ಅನ್ನವನ್ನು ಊಟ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕೃಷ್ಣ ಸನ್ಯಾಸ ತಗೊಳ್ತೇನೆ ಕೈಲಾಗದಾಗ ಸನ್ಯಾಸ ತಗೊಳ್ಬೋದು ಮಾರ್ಚ್ ತಿಂಗಳು ಫೆಬ್ರವರಿ ಮಾರ್ಚ್ ಬಂತು ಅಂತ ಹೇಳಿದ್ರೆ ಒಂದಷ್ಟು ಹುಡುಗರು ಯುವಕರು ಬರ್ತಾ ಇರ್ತಾರೆ ಕಾಲೇಜ್ ಹುಡುಗರು ಯಾಕೆಂತ ಹೇಳಿದ್ರೆ ಡಿಸೆಂಬರ್ ವರೆಗೂ ಮ್ಯಾಚ್ ನೋಡಿ ನೋಡಿ ನೋಡಿ ನೋಡಿ ಆಮೇಲೆ ಓದಕ್ಕೆ ಸಮಯ ಇಲ್ದೇನೇನೆ ಅವ್ರ ಪರೀಕ್ಷಾ ಬಂತು ಅಂತ ನೆನಪಾಗಿ ಇಷ್ಟೊಂದು ಸಬ್ಜೆಕ್ಟ್ ನೇಗಪ್ಪ ಮುಗಿಸುದು ಅಂತ ಯೋಚನೆ ಮಾಡಿ ಈ ಸತ್ತಿ ಪರೀಕ್ಷೆ ಕೊಳುಮ್ ಆಗೋದೆ ನಿಜ ಅಂತ ತೀರ್ಮಾನವಾಗಿ ಅವ್ರ ಮೇಲೆ ಬರ್ತದೆ ಸ್ವಾಮೀಜಿ ವೈರಾಗ್ಯ ಬಂದಿದೆ ಆದ್ರೆ ನಾವು ಅವ್ರಿಗೆ ಹೇಳ್ತೇವೆ ಪರೀಕ್ಷೆ ಮುಗಿಸಿಬಿಟ್ ಬಾರಪ್ಪ ಸ್ವಾಮೀಜಿ ಪರೀಕ್ಷೆಗೆ ಓದಿ ಏನು ಪ್ರಯೋಜನ ಅಂತ ನಮಗೆ ಭಾಷಣ ಬೀತಾರವರು ಹಾಗೆ ಯಾವ ಪರಮಾತ್ಮ ಎದುರುಗಡೆ ನಿಂತಿದ್ದಾನೋ ಸನ್ಯಾಸದ ಬಗ್ಗೆ ಸ್ವಯಂ ಶ್ರೀಕೃಷ್ಣನೇ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾನೋ ಅಂತಹ ಕೃಷ್ಣನ ಮುಂದೆ ಈ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಸನ್ಯಾಸಿ ಆಗ್ತೇನೆ ಅಂತ ಶರ ಸನ್ಯಾಸ ಮಾಡೇ ಬಿಡ್ತಾನೋ ಶ್ರಾಸ್ತ್ರವನ್ನು ಎಷ್ಟೇ ಬಿಡ್ತಾನೋನು ಆಗ ಪ್ರಾರಂಭದ ಮಾತು ಎಷ್ಟು ಅದ್ಭುತವಾಗಿದೆ ಶ್ರೀಕೃಷ್ಣ ಹೇಳ್ತಾನೆ ಕ್ಲೈವ್ಯಂ ಆತ್ಮಗಮಃ ಪಾರ್ಥ ನೈತತ್ವ ಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ವೋತ್ ಪರಂತಪ ಷಂಡತನಕ್ಕೆ ಗುರಿಯಾದಿಯೋ ಅರ್ಜುನ ಯುದ್ಧ ಮಾಡು ಎದ್ದೇಳು ಅಂತನ್ನುವ ಒಂದು ಗರ್ಜನೆಯನ್ನು ಮಾಡ್ತಾನೆ ಯಾವ ಅರ್ಜುನನ್ನು ತನ್ನ ಸಲಕರಣೆಯನ್ನಾಗಿ ಮಾಡ್ಕೊಂಡಿದ್ದಾನೋ ಶ್ರೀಕೃಷ್ಣ ತಾನು ಹೇಳಿದಂತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೋ ಮತ್ತೆ ಅವನು ಕೂಡ ತಾನು ಏನೋ ಮಾಡಬೇಕು ಉದ್ಧಾರ ಮಾಡಬೇಕು ಅಂತ ಒಯ್ಯ ದೃಷ್ಟಿ ಇಟ್ಕೊಂಡಿದ್ದಾನು ಅಂತವನಿಗೆ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಹೌದು ಕಣೋ ನೀನು ಕೊನೆಗೆ ಒಳ್ಳೆ ಮಾತನ್ನೇ ಕಲಿತೆ ಸನ್ಯಾಸಿ ಆಗ್ಬೇಕು ಅಂತ ಹೇಳ್ಬಿಟ್ಟಿಯಲ್ಲ ಇದಕ್ಕಿಂತ ದೊಡ್ಡ ಆದರ್ಶ ಯಾವ್ದಿದೆ ಹೋಗು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸೇರು ಅಂತಂದಲಿಲ್ಲ ಅವನು ಯುದ್ಧ ಮಾಡು ಎಷ್ಟೋ ಜನ ನಮಗೆ ವಿವಾಹವಾಗ್ತೇವೆ ಅಂತ ವಿವಾಹದ ಕರೆಯೋಲೆಯನ್ನು ಕೊಟ್ಟು ಬಹಳ ಸಂಭ್ರಮದಿಂದ ಬರ್ತಾರೆ ಒಂದ ನಾಲ್ಕೈದು ವರ್ಷ ಕಳೆದ ಮೇಲೆ ಮತ್ತೆ ಬರ್ತಾರೆ ಸ್ವಾಮೀಜಿ ವೈರಾಗ್ಯ ಬಂದಿದೆ ಎಲ್ಲ ಬಗೆಯ ಶಕ್ತಿ ಸಂಪನ್ನರಾಗಿದ್ದುಕೊಂಡು ಕೂಡ ಈ ಜಗತ್ತಿನಲ್ಲಿ ಸಾರ್ಥಕ ಜೀವನವನ್ನು ಬದುಕಬಲ್ಲೇ ಅಂತನ್ನುವ ಸ್ಥಿತಿ ಬಂದ ಮೇಲೆ ಆಮೇಲೆ ತ್ಯಾಗ ಮಾಡಿ ಸರಿಯದು ಆದರೆ ಎಡಬಿಡಂಗಿಯಾಗಿ ಈ ತರಹ ತ್ಯಾಗ ಮಾಡ್ತು ಅಂತ ಹೇಳಿದ್ರೆ ಅದು ಅರ್ಥರಹಿತವತ್ತು ಇಲ್ಲಿ ಅರ್ಜುನ ಆ ರೀತಿಯಲ್ಲಿ ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ಹೊರಟಾಗ ಕರ್ಮ ಮಾಡಬೇಕು ಇರಬೇಕು, ಇಸಬೇಕು, ಇದ್ದು ಜಯಿಸಬೇಕು ಅನ್ನುವ ಮಾತನ್ನ ಹೇಳ್ಕೊಡ್ತಾ ಇದ್ದಾನೆ ನೋಡಿ ಯಾವ ಶ್ರೀಕೃಷ್ಣ ಅದನ್ನು ಹೇಳಿದ್ನೋ ಮುಂದೆ ಬಗೆ ಬಗೆಯಾದ ಪ್ರಶ್ನೆಗಳನ್ನೆಲ್ಲ ಅರ್ಜುನ ಕೇಳಿದಂತಹ ಸಂದರ್ಭದಲ್ಲಿ ಜೀವನದ ಹಲವಾರು ಸಮಸ್ಯೆಗಳನ್ನ ಕುರಿತಾಗಿ ಚರ್ಚಿಸಿ ಶ್ರೀಕೃಷ್ಣನಿಂದ ತಿಳಿದಾಗ ಅಷ್ಟು ತಿಳಿದರೂ ಕೂಡ ಏನೋ ಒಂದು ಸಂಶಯ ಉಳಿದದ್ರಿಂದ ಆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನೇ ತೋರಿಸಿ ಎಲ್ಲವೂ ನಾನೇ ಆಗಿದ್ದೇನೆ ಆ ವೈರಿ ಪಕ್ಷವೂ ನಾನೇ ಆಗಿದ್ದೇನೆ ಈಗ ಪಾಂಡವ ಪಕ್ಷವೂ ನಾನೇ ಆಗಿದ್ದೇನೆ ಸಕಲ ದೇವದೇವಿಯರು ನಾನೇ ಆಗಿದ್ದೇನೆ ಅಂತ ಹೇಳತಕ್ಕಂಥ ಈ ವಿಶ್ವರೂಪವನ್ನು ತೋರಿಸಿ ತನ್ನ ಮೂಲಕ ಆ ಅರ್ಜುನನ ಭ್ರಮೆಯನ್ನು ಹೋಗಲಾಡಿಸಿ ಅವನಿಗೊಂದು ಸ್ವರೂಪ ಪರಿಚಯವನ್ನು ಮಾಡಿಸಿ ಅಂತಹ ಸಂದರ್ಭದಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣ ನಾನು ನಿನ್ನನ್ನು ಸಖ ಅಂತ ತಿಳಿದು ತಪ್ಪು ಮಾಡಿದೆ ಇಂಥ ನೀನು ಯಾರಿರ್ಬಹುದು ನಿಜಕ್ಕೂ ಕೂಡ ನೀನು ಯಾರು ಕಣ್ಣಾರೆ ಕಾಣ್ತಾ ಇದೇನೆ? ನಿನ್ನ ವಿಶ್ವರೂಪ ದರ್ಶನವನ್ನು ಮಾಡ್ತಾ ಇದೇನೆ? ಆದರೂ ಕೂಡ ನೀನು ಯಾರು ನನಗೆ ಅರ್ಥವಾಗ್ತಾ ಇಲ್ಲ ದಯವಿಟ್ಟು ಹೇಳು ಅಂತ ಹೇಳಿದಾಗ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾಂತ ಸಮಹತ್ವಮಿಯ ಪ್ರವೃತ್ತ ಋತೆ ಪಿತ್ ನವಿಷ್ಯ ಪ್ರತ್ಯಕೋಧ ತಸ್ತಿಷಯಶೋ ಲಭಸ್ವ ಜಿ ಶತ್ೋನ್ ಭುಂಕ್ಸ್ವ್ಯ ಸಮೃದ್ಧ ಮಯ್ತೆ ನಿಹತ ಪೂರ್ವೇವ ನಿ ಮಾತ್ರ ನಾನೇ ಯಮ ಲೋಕಕ್ಷಯವನ್ನೇ ಮಾಡಬೇಕು ಅನ್ನುವ ತೀರ್ಮಾನ ಮಾಡಿಕೊಂಡು ಬಂದಿದ್ದೇನೆ ಈಗಾಗಲೇ ಈ ವೈರ್ಯ ಪಕ್ಷದವರೆಲ್ಲರನ್ನೂ ಕೂಡ ನಾನು ಸಮ್ಮರಿಸಿ ಆಗಿದೆ ನೀನು ಕೊಲ್ಲು ಆ ಕೌರವ ಸೈನ್ಯಾದಿಗಳೆಲ್ಲವೂ ಕೂಡ ಆ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಅವನ ಬಾಯಿಯೊಳಗೆ ಹೋಗ್ತಾ ಆ ವಿಶ್ವರೂಪದ ದೊಡ್ಡ ಬಾಯಿಯಿಂದ ಅವ್ರನ್ನೆಲ್ಲ ಅಗಿತ ತಟಕಟ ಕಟಕಟ ಸದ್ದಾಗತಕ್ಕಂತಹದನ್ನು ಕೂಡ ಕೇಳ್ತಾ ಇದ್ದಾನೆ ಆ ಮೂಳೆಗಳನ್ನು ಕೂಡ ಅಗಿಯುವಾಗ ಶ್ರೀಕೃಷ್ಣ ಅಲ್ಲ ಆ ಪರಮಾತ್ಮ ಅಗಿಯುವಾಗ ತಟಕಟಕಟ ಸದ್ದನ್ನು ಕೂಡ ಕೇಳ್ತಾನಂತೆ ಆದ್ರಿಂದ ಹೇಳ್ತಾ ಇದ್ದಾನೆ ಕಾಲೋಸ್ಮಿ ಲೋಕ ಕ್ಷಯ ಪ್ರವೃದ್ಧ ಲೋಕಾನ್ ಸಹರ್ತುಮ ಪ್ರವೃತ್ತ ಋತೆ ಪಿತ್ ನವಿಷ್ಯ ಸ್ಥಿರ ಪ್ರತ್ಯು ಯೋಧ ನಾನು ಯಮ ಇವರ್ನೆಲ್ಲ ಸಂಹರಿಸಿ ಆಗಿದೆಶೋ ಲಭಸ್ವ ನೀನ ಇವರ್ನೆಲ್ಲ ಗೆದ್ದು ಯಶಸ್ಸನ್ನ ಪಡೆ ಜಿತ್ ಶ್ರೂನ್ ಭುಕ್ಷಜ್ಯ ಸಮೃದ್ಧವಾದಂತ ರಾಜ್ಯವನ್ನು ನೇನೆ ಅನುಭವಿಸು ಮಯವೈತೆ ನಿಹತ ಪೂರ್ವ ನಿಮಿತ್ತ ಮಾತ್ರ ಭವಸವ್ಯ ನೀನು ಕೇವಲ ನಿಮಿತ್ತ ಮಾತ್ರನಾಗಿ ಹೊಡೆ ಇಷ್ಟೆ ನಾವು ಮಾಡಬೇಕಾದ್ದು ಸುಮ್ಮನೆ ಕೈ ಆಡಿಸುವಂತಹದ್ದು ನಾವು ಉಳಿದ ಕೆಲಸ ಅಲ್ಲ ಅವ್ನು ನೋಡ್ಕೊಳ್ತಾನೆ ಭಗವಂತನ ಶಕ್ತಿ ಅಂತ ಹೇಳತಕ್ಕಂಥದ್ದು ಮನುಷ್ಯ ರೂಪದಿಂದ ಕೆಲಸ ಮಾಡುತ್ತದೆ ಒಬ್ಬ ಇನ್ನೊಬ್ಬನಿಗೆ ಒಳ್ಳೇದು ಮಾಡಿದ್ರೆ ಅದು ಭಗವಂತನೇ ಮಾಡುದು ಭಗವಂತ ಇವನಲ್ಲಿ ಸ್ಫೂರ್ತಿಯನ್ನು ಕೊಟ್ಟು ಅವನತ್ರ ಒಳ್ಳೆ ಕೆಲಸ ಮಾಡುದು ಅದೇ ರೀತಿಯಲ್ಲಿ ದುಷ್ಕಾರ್ಯವು ಕೂಡ ಪರಮಾತ್ಮೆಯಿಂದಲೇ ಆಗ್ತದೆ ಅಂತ ಹೇಳೋಣೆ ಅಲ್ಲೇ ತಪ್ಪು ದಲಕ್ಕೆ ಬರುವಂತಹ ಅದು ಮಾತ್ರ ಅಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಭಗವಂತನಿಂದ ಒಳ್ಳೇದಾದಿದೇವಿನ ಕೆಟ್ಟದ್ದಾಗೋದಕ್ಕೆ ಸಾಧ್ಯವೇ ಇಲ್ಲ ಯಾವ ಯುದ್ಧ ಅಂತ ಹೇಳ್ತಕ್ಕಂತಹದ್ದು ಕೆಟ್ಟದ್ದೇ ಭಗವಂತನಿಂದ ಸಂಭವಿಸುತ್ತಲ್ಲ ಅಂತನೋ ವಾದವನ್ನು ಮುಂದೊಟ್ಟಿದ್ರೆ ಆ ಯುದ್ಧದ ಮೂಲಕ ಆದಂತಹ ಲೋಕ ಮಂಗಳ ಕಾರ್ಯ ಇದೆಯಲ್ಲ ಅದು ಅವನಿಂದ ಆಗಿತ್ತು ಆದರೆ ಹೀನವಾದ ಕಾರ್ಯ ಏನೇನು ನಡೀತದೆ ಅದೆಲ್ಲ ತಮೋಗುಣದಿಂದ ಉತ್ಪನ್ನವಾಗತಕ್ಕಂತಹ ಕಾರ್ಯ ತಮೋಗುಣ ರಜೋಗುಣ ಸತ್ವಗುಣ ಸತ್ವಗುಣ ಅದು ಭಗವಂತನ ಗುಣ ತಮೋಗುಣವೂ ಭಗವಂತನದ್ದೇ ಎಲ್ಲವೂ ಭಗವಂತನದ್ದೇ ಆದರೆ ಅದು ನಮ್ಮನ್ನು ನರಕಕ್ಕೆ ಕೊಂಡೊಯ್ತದೆ ಇದು ನಮ್ಮನ್ನು ಭಗವಂತನ ಕಡೆಗೆ ಕೊಂಡೊಯ್ಯುತ್ತದೆ ಈ ಎಲ್ಲ ವಿವೇಕವನ್ನು ನಾವು ತಂದುಕೊಳ್ಬೇಕಾಗ್ತದೆ ಬಹಳ ಕ್ಲಿಷ್ಟವಾದ ಕಷ್ಟಕರವಾದಂತಹ ವಿಷಯ ಇವೆಲ್ಲ ಅಂತೂ ಇಲ್ಲಿ ಶ್ರೀಕೃಷ್ಣ ಆ ನಿಮಿತ್ತ ಮಾತ್ರಂ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುವಾಗ ಸುಮ್ಮನೆ ಅಂತ ಹೇಳಿದ್ದಲ್ಲ ನಿಮಿತ್ತ ಮಾತ್ರ ಅಂತ ಹೇಳುವ ಸಂಡನಾಗಿರು ಬಂಡನಾಗಿರು ಕೆಲಸಕ್ಕೆ ಬರದೇ ಇರತಕ್ಕಂಥವನಾಗಿರು ಅಂತ ಹೇಳಿದ್ದಲ್ಲ ಹೊಡೆ ಯುದ್ಧ ಮಾಡು ರಾಜ್ಯವನ್ನು ಅನುಭವಿಸು ಇದು ಬಹಳ ಮುಖ್ಯವಾದಂಥ ಅಂಶ ನಾವು ನಿಮಿತ್ತ ಮಾತ್ರ ಆಗಿರಬೇಕು ಅಂತ ಹೇಳಿರ್ತಕ್ಕಂಥ ಕೈಲಾಗದವರಂತೆ ಇರಬೇಕು ಅಂತನ್ನುವ ಬೋಧನೆ ಭಗವಂತನಿಂದ ಬರಲಿಲ್ಲ ಅಂತನ್ನುವ ಮಾತನ್ನು ನಾನು ಒತ್ತಿ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಕ್ಲೈಬ್ಯಂ ಆತ್ಮ ಗಮಃ ಪಾರ್ಥ ನೈತತ್ವ ಯುಭ ಪದ್ಧತೆ ಅಂತ ಹೇಳ್ತಕ್ಕಂಥ ಅದ್ಭುತವಾದಂತಹ ವಾಕ್ಯ ನಮಗೆ ನಮ್ಮ ಭಗವಂತನಿಂದ ಸಿಕ್ಕಿದ್ರೂ ಕೂಡ ನಾವು ನೂರಾರು ವರ್ಷಗಳ ಕಾಲ ಆ ಪರಕೀಯರ ದಬ್ಬಾಳಿಕೆಗೆ ಗುರಿಯಾಗಬೇಕಾಗಿ ಬಂತು ಮೊದಲು ಆ ಮಹಮ್ಮದರಿಯ ದಬ್ಬಾಳಿಕೆಗೆ ಆಮೇಲೆ ಆ ಪಾಶ್ಚಾತ್ಯರ ದಬ್ಬಾಳಿಕೆಗೆ ಗುರಿಯಾಗಬೇಕಾಗಿ ಬಂತು ಯಾತಕ್ಕಿದು ಆ ಶ್ರೀಕೃಷ್ಣನ ವಾಣಿಯನ್ನು ನಾವು ಸ್ವೀಕರಿಸಲಿಲ್ಲ ಬದಲಾಗಿ ಆ ಪರಕೀಯರು ಸ್ವೀಕರಿಸಿದರು ಕೇವಲ ಒಂದು ಹಿಡಿ ಜನ ಆ ಬ್ರಿಟಿಷರು ಇದನ್ನು ತಗೊಂಡ್ರು ಶ್ರೀ ಕೃಷ್ಣನ ಸಂದೇಶವನ್ನು ತಕ್ಕೊಂಡು ಪರಾಕ್ರಮಿಗಳಾಗಿ ಬಂದರು ಇಡಿ ಜಗತ್ತನ್ನೇ ಗೆದ್ರು ನಾವು ಕೂಡ ಸಂದೇಶವನ್ನು ತೆಗೆದುಕೊಂಡು ಯಾರದ್ದು ಅಂತ ಹೇಳಿದ್ರು ಏಸು ಕ್ರಿಸ್ತನತ್ತ ಒಂದು ಮಾತನ್ನು ಹೇಳಿದ್ದ ಬಲದಿಕೆಯನ್ನ ಹೊಡೆದ್ರೆ ಎಡದಿಗನ್ನೇ ತೋರಿಸು ಪ್ರತಿಯಾಗಿ ಹೊಡಿಬೇಡ ಅಂತ ನಾವು ಆ ಸಂದೇಶವನ್ನು ತೆಗೆದುಕೊಂಡು ಬಲದಿಕನ್ನಿಗೆ ಅವರು ಬಂದು ಬಡಿದಾಗ ಎಡದ ತೋರಿಸಿದಲ್ಲದೆ ಬೆನ್ನನ್ನು ಎದೆಯನ್ನು ಹೊಟ್ಟೆಯನ್ನು ಎಲ್ಲವನ್ನು ತೋರಿಸಿ ಚೆನ್ನಾಗಿ ಒದ್ದುಕೊಂಡು ಯೇಸು ಕ್ರಿಸ್ತ ಹೇಳಿದ್ದಾನೆ ಅಹಿಂಸೆಯನ್ನು ಆಚರಿಸಬೇಕು ಅಂತ ಆದ್ರೆ ಯೇಸು ಕ್ರಿಸ್ತ ಹೇಳಿದ್ದು ಆ ಬಾರ್ಬೇರಿಯನ್ಸ್ ಅವರಿಗೆ ದುಷ್ಟರಿಗೆ ಅಲ್ಲಿ ಹೊಡೆದಾಟ ಪಡದಾಟ ಅಂತ ಹೇಳ್ತಕ್ಕಂತಹದ್ದು ಆ ಪ್ರದೇಶಗಳಲ್ಲಿ ಅತಿಯಾಗಿತ್ತು ಆದ್ರಿಂದ ಭಗವಂತನೇ ಆ ಸ್ವರೂಪದಿಂದ ಬಂದು ಬೋಧನೆ ಕೊಡ್ತಾನೆ ಹೊಡೆದಾಟ ಸಾಕು ಈ ರೀತಿಯಿಂದ ಇರೀ ಶಾಂತಿಯಿಂದ ಇರಬಹುದು ಇವತ್ತಿ ಕೂಡ ಎಷ್ಟೊಂದು ಹೊಡೆದಾಟ ಬಡದಾಟಗಳೆಲ್ಲ ಅಲ್ಲೆಲ್ಲ ನಡೀತಾ ಇವೆ ನೋಡಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಡಿ ಭಗವದ್ಗೀತೆಯ ಬಾಕಿ ಎಲ್ಲ ಅಂಶಗಳನ್ನು ಕೂಡ ನೀವು ಮರೆತು ಬಿಟ್ಟು ಪರವಾಗಿಲ್ಲ ಇದನ್ನು ಮರೆಯಬಾರದು ನಾವು ನಿಮಿತ್ತ ಮಾತ್ರರು ಆಗಿರಬೇಕು ಅಂತ ಹೇಳಿದ್ರೆ ಮಾತ್ರಕ್ಕೆ ಷಂಡರಾಗಿರಬೇಕಾಗಿಲ್ಲ ನಿಮಿತ್ತ ಮಾತ್ರ ಆಗಿರಬೇಕು ಅಂತ ಹೇಳಿದ್ರೆ ಏನರ್ಥ ಅಂತಂದ್ರೆ ನಾವು ಅಹಂಕಾರ ರಹಿತರಾಗಿತ್ತುಕೊಂಡು ಭಗವಂತನ ದಾಸರೂಪಾದಿಯಲ್ಲಿ ಇರಬೇಕು ಮಹಾಭಾರತ ಯುದ್ಧ ಮುಗಿದಿದೆ ಎಲ್ಲ ಶಾಂತವಾಗಿದೆ ಎಲ್ಲರೂ ಆನಂದವಾಗಿದ್ದಾರೆ ಆದರೆ ಧರ್ಮರಾಯನ ಅರಮನೆಯಲ್ಲಿ ಮಾತ್ರ ದೊಡ್ಡ ಗಲಾಟೆ ಏನಪ್ಪಾ ಅಂತಂದರೆ ಭೀಮನಿಗೋ ಅರ್ಜುನನಿಗೋ ಮಾತಿನ ಯುದ್ಧ ಮಹಾಭಾರತದ ವೀರ ನಾನು ಅಂತ ಭೀಮ ನಾನು ಗದಿಯನ್ನ ಅಷ್ಟು ಚೆನ್ನಾಗಿ ತಿರುಗಿಸಿದ್ರಿಂದನೇನೆ ಎಲ್ಲರೂ ಬಿದ್ದ ಹೋದರು ಅಂತ ಅವನು ಅರ್ಜುನ ಹೇಳೋದು ನನ್ನ ಬಾಣವೇ ಕೆಲಸ ಮಾಡಿದ್ದು ಬೇರೆ ಯಾವುದೂ ಅಲ್ಲ ಶರಸನ್ಯಾಸ ಮಾಡಿ ಬರ್ದು ಬಿಟ್ಟ ಅವನು ಮಹಾಭಾರತದ ವೀರ ನಾನು ಅಂತ ಇವನು ನಾನು ಅಂತ ಅವನು ಧರ್ಮರಾಯನಿಗೆ ಪೀಕಲಾಟಕ್ಕೆ ಬಂತು ತಕ್ಷಣ ಅವನು ಗೋವಿಂದ ಕೃಷ್ಣ ಏನೇ ಗತಿ ಪಾರಪ್ಪ ಈ ಥರದೊಂದು ಪರಿಸ್ಥಿತಿ ಇದೆ ಅಂತ ಕೃಷ್ಣನ ಪುನಃ ರಾಯಭಾರಕ್ಕೆ ಕರೀತಾನೆ ಎದುರುಗಡೆ ಕೂಡ ಧರ್ಮರಾಯ ಮೇಷೆಯನ್ನು ತಿರುಗಿಸುತ್ತಾ ಹೇಳ್ತಾನೆ ಕೃಷ್ಣ ನಾನೇ ಅರ್ಜುನ್ ಹೇಳ್ತಾನೆ ನಾನು ಆಗ ಕೃಷ್ಣ ಹೇಳ್ತಾನೆ ಬನ್ನಿ ಮಹಾಭಾರತ ಯುದ್ಧವನ್ನು ಪ್ರತ್ಯಕ್ಷವಾಗಿ ಕಂಡಂತ ಒಂದು ಜೀವಿ ಇನ್ನೂ ಆ ಕುರುಕ್ಷೇತ್ರದಲ್ಲೇ ಇದೆ ಅದರ ಬಳಿ ಕರೆದುಕೊಂಡು ಹೋಗ್ತಾನೆ ನಿಮ್ಮನ್ನ ಅದು ಹೇಳುತ್ತೆ ಸರಿಯಾದ ರೀತಿಯಲ್ಲಿ ಹೇಳುತ್ತೆ ನಾನು ಹೇಳೋದು ಬೇಡ ಧರ್ಮರಾಯ ಹೇಳೋದು ಬೇಡ ಯಾರು ಹೇಳೋದು ಬೇಡ ಮತ್ತು ನೀವು ನೀವು ಹೇಳ್ಕೊಳ್ಳೋದು ಬೇಡ ಬನ್ನಿ ಅಂತ ಎಲ್ಲರನ್ನು ಕರೆದುಕೊಂಡು ಹೋಗ್ತಾನೆ ಕುರುಕ್ಷೇತ್ರಕ್ಕೆ ಶ್ರೀಕೃಷ್ಣ ಶ್ರೀಕೃಷ್ಣ ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾನ ಅವನು ಆಹ್ ಶ್ರೀಕೃಷ್ಣನ ಲೀಲೆ ಬಹಳ ಅದ್ಭುತ ಅದನ್ನು ಓದಬೇಕು ಸರಿಯಾದ ರೀತಿಯಲ್ಲಿ ಓದಬೇಕು ಅಧ್ಯಯನ ಮಾಡಲೇಬೇಕು ಕುರುಕ್ಷೇತ್ರಕ್ಕೆ ಬರ್ತಾರೆ ಎಲ್ಲರೂ ಕೂಡ ಒಂದು ಸುತ್ತಮುತ್ತ ನೋಡ್ತಾರೆ ಎಲ್ಲ ಮುಗುದ ಕತೆ ಅಲ್ವೇ ಅದು ಅಲ್ಲಿ ಯಾರಿರ ಸಾಧ್ಯ ಆದ್ರೆ ಕೃಷ್ಣ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಒಂದು ಕಂಬಕ್ಕೆ ಕಂಬದ ತುದಿಯ ಮೇಲೆ ಒಂದು ರುಂಡ ಇದೆ ರುಂಡ ಮಾತ್ರವೇ ಇದೆ ಆ ರುಂಡದ ಬಳಿ ಕರೆದುಕೊಂಡು ಹೋಗ್ತಾನೆ ಶ್ರೀಕೃಷ್ಣ ಆ ರುಂಡ ಯಾರು ಅಂದ್ರೆ ಊರ್ಧ್ವಲೋಮ ಅಂತ ಒಬ್ಬ ಮನುಷ್ಯ ಆತನನ್ನ ಭೀಮ ತನ್ನ ವೈರಿ ಅಂತ ತಿಳ್ಕೊಂಡು ಅವನ ರುಂಡವನ್ನು ಕತ್ತರಿಸ್ತಾನೆ ಅವನು ಮಲ್ಕೊಂಡಿರುವಾಗ ಹೀಗೆ ಅಂತ ಒಂದು ಕತೆ ಬರ್ತದೆ ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಆ ಕತೆ ತುಂಬ ಸ್ವಾರಸ್ಯವಾಗಿದೆ ಭೀಮ ಆ ರುಂಡವನ್ನು ತುಂಡರಿಸಿದಾಗ ಅವನು ನಿದ್ರೆ ಮಾಡ್ತಾ ಸಮಯವಾಗಿತ್ತು ಆ ಊರ್ಧ್ವಲೋಮ ಊರ್ಧ್ವಲೋಮ ಅಂತಂದರೆ ರೋಮ ಕೆಳಮುಖ ಅಲ್ಲ ಮೇಲ್ಮುಖವಾಗಿರತಕ್ಕಂತಹ ಒಬ್ಬ ಅವನು ಕೊನೆಗೆ ನೋಡಿದ್ರೆ ಭೀಮನ ಮಗನೆ. ರಾಜರಿಗೆ ಎಷ್ಟೋ ಜನ ಹೆಂಡ್ರು ಓದ ಹೋದಲ್ಲಿ ಇರ್ತಾರಲ್ಲ ಹಾಗೆ ಎಲ್ಲೋ ಒಬ್ಬ ಹುಟ್ಟಿದ್ದವನು ಆ ರುಂಡ ತುಂಡರಿಸಲ್ಪಟ್ಟಾಗ ಕಣ್ ಕೆರೆದು ಭೀಮನನ್ನ ನೋಡಿ ಅಪ್ಪಾ ಬಂದು ಬಿಡ್ತದೆ ತಕ್ಷಣ ಇವನಿಗೆ ಗೊತ್ತಾಯ್ತು ಹೌದು ನನ್ನ ಮಗ ಇವನು ಅಂತ ಏನ್ ಮಾಡುದು ಕೆಲಸ ಮುಗಿದು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಭೀಮ ಒಂದು ವರ ಕೊಟ್ಟನಂತೆ ಏನ್ ಬೇಕಾದ್ರೂ ಕೇಳ್ಕೊಳ್ಳ ನಾನು ಹೇಳುತ್ತೇನೆ ಹೇಳಿದಾಗ ಆ ರೂಂಡ ಹೇಳ್ತಂತೆ ನನಗೆ ಮಹಾಭಾರತ ಯುದ್ಧವನ್ನು ನೋಡಬೇಕು ಅಂತ ಬಹಳ ಆಸೆ ಇದ್ದಿತ್ತು ಈ ಏನು ಯೋಚನೆ ಮಾಡಬೇಡ ಅಲ್ಲಿವರೆಗೂ ನೀನು ಬದುಕೊಂಡಿರು ಅಂತ ವ್ಯವಸ್ಥೆ ಮಾಡಿ ಒಂದು ಕಂಬದ ತುದಿಗೆ ಆ ರುಂಡವನ್ನು ಇಟ್ಟು ಮಹಾಭಾರತ ಯುದ್ಧವನ್ನು ನೋಡ ವ್ಯವಸ್ಥೆ ಮಾಡಲಾಗಿತ್ತು ಆಮೇಲೆ ಭೀಮಾ ಗೆದ್ದ ರಭಸದಲ್ಲಿ ಗೆದ್ದ ಭರದಲ್ಲಿ ಅದನ್ನೆಲ್ಲ ಮರ್ತು ಬಿಟ್ಟು ಇದ್ ಕಡೆ ಈಗ ಕೃಷ್ಣ ಅದನ್ನು ನೆನಪಿಟ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ನೋಡು ವದ್ದು ನೀನು ಮಹಾಭಾರತ ಯುದ್ಧವನ್ನು ಸರಿಯಾದ ರೀತಿಯಲ್ಲಿ ನೋಡಿದ್ಯೆ ಈಗ ಇವರಿಗೆಲ್ಲ ನ್ಯಾಯ ಹೇಳು ಮಹಾಭಾರತದ ವೀರ ಯಾರು ನೀನು ಹೇಳಿದ್ರೆ ಇವರೆಲ್ಲರೂ ಒಪ್ಪಿಕೊಳ್ಳೋದಕ್ಕೆ ಛಿದ್ರಾಗಿದ್ದಾರೆ ಅಂತ ಹೇಳಿದಾಗ ಆ ರುಂಡ ಹೇಳ್ತಂತೆ ಕೃಷ್ಣ ನಾನು ಕಂಡದಿಷ್ಟೇ ನಿನ್ನ ಚಕ್ರ ಎಲ್ಲರ ರುಂಡವನ್ನು ಕತ್ತರಿಸ್ತಾ ಇತ್ತು ಕಾಳಿಯ ನಾಲಿಗೆ ಆ ರಕ್ತವನ್ನು ನಿಗ್ತಾ ಹೋಗ್ತಾ ಇತ್ತು ಇದನ್ನ ನಾನು ಕಂಡದ್ದು ಬಂತು ಭೀಮನಿಗೆ ಕೋಪ ನೀವು ನನ್ನ ಮಗ ನನಗುಸಾರವಾಗಿ ಏನೋ ಒಂದು ತೀರ್ಪನ್ನು ಕೊಡ್ತಾನೆ ನಾನೇ ವೀರ ಅಂತ ಹೇಳ್ತಾನೆ ಅಂತ ತಿಳ್ಕೊಂಡಿದ್ರೆ ಈ ರೀತಿ ಹೇಳ್ತಾ ಅಂತಂದ್ಬಿಟ್ಟಿದ್ದೆ ಕೃಷ್ಣನ ಕಡೆ ಕೂಡ ನೋಡಿದನೇನೆ ತನ್ನ ಗದೆಯನ್ನು ಇನ್ನೊಂದ್ಸರ್ತಿ ಬೀಸಿಬಿಟ್ಟ ರುಂಡದ ಮೇಲೆ ಪುಡಿ ಪುಡಿ ಆಯ್ತು ಅದಕ್ಕೆ ಬೇಕಾದ್ದು ಅಷ್ಟೇ ಅಲ್ಲಿಗೆ ಅದ್ರ ಕೆಲಸ ಮುಗಿಯಿತು ಕೃಷ್ಣನ ಕೆಲಸವೂ ಕೂಡ ಮುಗಿಯಿತು ಇಲ್ಲಿ ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ತಿಳ್ಕೊಳ್ವಂತ ಭಗವಂತನ ಚಕ್ರವೇ ಹೇಗೆ ಅಲ್ಲಿ ಯುದ್ಧ ಮಾಡಿ ಸಂಹಾರ ಮಾಡಿತೋ ಕಾಳಿಯ ನಾಲಿಗೆಯ ಹೇಗೆ ಆ ಒಂದು ರಕ್ತವನ್ನು ನೆಕ್ತೋ ಅದೇ ರೀತಿಯಲ್ಲಿ ಜಗತ್ತಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ಭಗವಂತನ ಇಚ್ಛಾ ಮಾತ್ರದಿಂದ ನಡೀತಾ ಇರುತ್ತದೆ ಭಗವಂತನ ಇಚ್ಛೆ ಮಾತ್ರದಿಂದಲೇ ಎಲ್ಲವೂ ನಡೀತಾ ಇದೆ ಇದನ್ನು ತಿಳಿದುಕೊಂಡಾಗ ನಾವು ದುರ್ಬಲರಾಗ್ತಕ್ಕಂಥದ್ದಲ್ಲ ಅಂತನೋ ಮಾತನ್ನು ನಾನು ಪದೇ ಪದೇ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಶಕ್ತರಾಗ್ತೇವೆ ಭಗವಂತನ ಇಚ್ಛಾ ಶಕ್ತಿ ನಮ್ಮಲ್ಲಿ ಹರಿಯೋದಕ್ಕೂ ಪ್ರಾರಂಭ ಆಗ್ತದೆ ನಮ್ಮ ಇಚ್ಛೆ ಆಗುವುದಿಲ್ಲ ಆಗ ಭಗವಂತನ ಇಚ್ಛೆ ಆಗ್ತದೆ ಆದರೆ ಭಗವಂತನ ಇಚ್ಛೆ ಆದಾಗ ಏನಾಗುತ್ತೆ ಅಂತ ಅನ್ನೋದನ್ನ ವಚನ ವೇದದಲ್ಲಿ ಒಂದು ಹಾಡು ಬಹಳ ಸ್ವಾರಸ್ಯವಾಗಿ ಹೇಳ್ತದೆ ಅದನ್ನು ಹೇಳ್ತೇನೆ ಮೊದಲು ಎಲ್ಲ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 ಗೈ ರ ಮಂತ್ರ ನೀನ ಚಾಲಕ ಶಕ್ತಿನಾ ಕೆಸರಿನಲ್ಲಿ ಸಲಗವನ್ನು ಹಿಡಿಯುವಳು ನೀನು ಅಂತಾ ಬಲಿಷ್ಠವಾದಂತಹ ಮದ ಗಜ ಕೆಸರಿನಲ್ಲಿ ಸಿಕ್ಕಾಕೊಳ್ತು ಅಂತ ಹೇಳಿದ್ರೆ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ತಳ್ಳತಕ್ಕಂಥವಳು ಯಾರೋ ನೀನು ಹೇಳವಾ ಅಂತ ಒಬ್ಬ ಇದ್ದಾನೆ ಕುಂಟ ಅವನಿಗೆ ಸರಿಯಾದ ಜಾಗದಲ್ಲೇ ನಲಿಯೋದಕ್ಕೆ ಸಾಧ್ಯವಿಲ್ಲ ಅಂತವನನ್ನು ಪರ್ವತವನ್ನೇ ಲಂಘಿಸುವಂತೆ ಮಾಡ್ತಾರೆ ಮೋಕಂ ಕರೋತಿ ವಾಚಾಲಂ ಪಂಗುಂ ಲಂಘಯಿತೇ ಗಿರಿಂ ಯತ್ಕೃಪ ತಮಹಂ ಒಂದೇ ಪರಮಾನಂದ ಮಾಧವಂ ಪರಮಾನಂದ ಸ್ವರೂಪನಾದ ಮಾಧವನ ಕೃಪೆ ಅಂತ ಹೇಳಿದ್ರೆ ಮೂಕನೂ ಕೂಡ ಸಹಸ್ರಾರು ಜನ ಕೇಳಿ ಆನಂದಿಸುವಂತಹ ಅದ್ಭುತವಾದ ವಾಕ್ಯಗಳನ್ನು ಆಡುವಂತೆ ಮಾಡಬಲ್ಲ ಪಂಗುಂ ಲಂಘಯತೆ ಗಿರಿಂ ಕುಂಟನನ್ನು ಕೂಡ ಪರ್ವತವನ್ನು ದಾಟಿಸಬಲ್ಲ ಇಂತಹದ್ದೊಂದು ಕೃಪೆ ಇದೆ ಆ ಭಗವಂತನ ಇಚ್ಛೆ ಅಂತಿರ್ತಕ್ಕಂಥದ್ದೇ ಆ ಕೃಪೆ ಆ ಕೃಪೆಗೆ ನಮ್ಮನ್ನು ನಾವು ಅಧಿಕಾರಿಗಳನ್ನಾಗಿ ಮಾಡಿಕೊಳ್ಳಬೇಕು ಅದಕ್ಕೇನೇನೆ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಅಹಂಕಾರವನ್ನ ವರ್ಜ್ಯ ಮಾಡಿ ಅಥವಾ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿದಾಗ ಅವನು ನಮ್ಮನ್ನ ಕೈಗೆತ್ತಿಕೊಳ್ತಾನೆ ಆಗ ನಾವು ಬೀಳುವ ಸಂಭವವೇ ಇಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ ಹತ್ತ ಕಡೆ ಹೊಲಾಯ್ ಎತ್ತಡೆಯ ಹೊಲಾಯಿ ನಡುವೆ ಕಟ್ಟು ಅಥವಾ ಅಂಚು ಕಟ್ಟು ಅಂತ ಹೇಳ್ತಾರೆ ಬದ ಅಂತ ಹೇಳ್ತಾರೆ ಅದರ ಮೇಲೆ ನಡೆಯುವ ಸಂದರ್ಭದಲ್ಲಿ ಯಾವ ಹುಡುಗ ತಂದೆಯ ಕೈಯನ್ನು ಹಿಡಿದುಕೊಂಡಿದ್ದಾನೋ ಅವನು ಆ ಪ್ರಕೃತಿ ಸೌಂದರ್ಯವನ್ನು ನೋಡುವ ಸಂದರ್ಭದಲ್ಲಿ ತಂದೆಯ ಕೈಯನ್ನ ಬಿಟ್ಟು ಬಿದ್ದು ಹೋಗುವ ಸಂದರ್ಭ ಆದರೆ ಯಾವ ಹುಡುಗನ ಕೈಯನ್ನ ಸ್ವತಃ ತಂದೆಯೇ ಹಿಡಿದುಕೊಂಡಿದ್ದಾನೋ ಅವನು ಎಷ್ಟೇ ಈ ಪ್ರಪಂಚದ ಸೌಂದರ್ಯವನ್ನು ನೋಡ್ತಾ ಇರಲಿ ಆ ನೋಡುವ ಸಂದರ್ಭದಲ್ಲಿ ಎಷ್ಟೇ ಮೈ ಮರೆತಿರ್ಲಿ ಬೀಳುವ ಸಂಭವ ಇಲ್ಲ ಅದಕ್ಕೆ ತಂದೆಯೇ ಹಿಡಿದುಕೊಂಡಿದ್ದಾನೆ ಭಗವಂತನ ಇಚ್ಛೆಗೆ ನಾವು ಒಳಗಾಗುವುದು ಅಂತ ಹೇಳಿದ್ರೆ ತಂದೆಯ ಕೈಯೊಳಗೆ ನಮ್ಮ ಕೈಯನ್ನು ಸೇರಿಸುವುದು ಅಂತ ಅರ್ಥ ನಮ್ಮ ಇಚ್ಛೆಯನ್ನೇ ಮೆರೆದಾಡುವುದು ಅಂತ ಹೇಳಿದ್ರೆ ಭಗವಂತನ ಕೈಯನ್ನು ನಾವು ಹಿಡಿದುಕೊಂಡು ಓಡಾಡುವುದು ಅಂತ ಅರ್ಥ ಯಾವಾಗ ಬೀಳುತ್ತೇ ಹೋಗುತ್ತಿಲ್ಲ ಯಾವ್ದು ಬೇಕೋ ಆರಿಸ್ಕೊಳ್ಳಿ ಶ್ರೀರಾಮಕೃಷ್ಣರು ಹೇಗೆ ಶ್ರೀಕೃಷ್ಣ ಮಹಾಭಾರತ ಯುದ್ಧವನ್ನು ಮಾಡಿಸೋದಕ್ಕೋಸ್ಕರ ಬಂದನು ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಮಹಾಶಾಂತಿಯನ್ನು ಈ ಜಗತ್ತಿನಾದ್ಯಂತ ಹರಡೋದಕ್ಕೋಸ್ಕರ ಬಂದಿದ್ದಾರೆ ಭಗವತ್ ಪ್ರೇಮದ ಧಾರೆಯನ್ನೇ ಸುರಿತೆ ಪ್ರತಿಯೊಬ್ಬರನ್ನು ಕೂಡ ಆನಂದ ಭರಿತರನ್ನಾಗಿ ಮಾಡೋದಕ್ಕೋಸ್ಕರ ಬನ್ನಿತಾರೆ ಈ ಅಮೃತೋಪಮವಾದ ಸಂದೇಶವನ್ನು ಜಗದ್ದಾದ್ಯಂತ ಹರಡಬೇಕು ಅಂತ ಹೇಳ್ತಕ್ಕಂತ ಒಂದು ಕೆಲಸವನ್ನ ವಹಿಸ್ತಾರೆ ನರೇಂದ್ರನಿಗೆ ಮುಂದೆ ಯಾರು ಸ್ವಾಮಿ ವಿವೇಕಾನಂದರಾದರೂ ಆ ನರೇಂದ್ರನಿಗೆ ವಹಿಸಿಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ನರೇಂದ್ರ ಹೇಳ್ತಾನೆ ಮಹಾಶೇರೆ ನಾನು ಸದಾ ಆನಂದ ಭರಿತನಾಗಿ ಇರಬೇಕು ಅದಕ್ಕೋಸ್ಕರ ಸದಾ ನಿರ್ವಿಕಲ್ಪ ಸಮಾಧಿಯಲ್ಲೇ ಇರಬೇಕು ಈ ಲೋಕ ಶಿಕ್ಷಣ ಕಾರ್ಯ ನನಗೆ ಬೇಕಿಲ್ಲ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ಆ ಕೊನೆ ಗಳಿಗೆಯಲ್ಲಿ ಏನ್ ಮಾತು ನೋಡು ನೀನು ಜಗನ್ಮಾತೆಯ ಕೆಲಸವನ್ನು ಮಾಡಲೇಬೇಕು ನೀನಲ್ಲ ಜಗನ್ಮಾತೆಯೇ ನಿನ್ನ ಜುಟ್ಟು ಹಿಡಿದು ಕೆಲಸ ಮಾಡಿಸ್ತಾಳೆ ಬರೀ ನೀನು ಮಾತ್ರ ಅಲ್ಲ ನಿನ್ನ ಮೂಳೆ ಮೂಳೆಯು ಕೂಡ ಕೆಲಸ ಮಾಡಬೇಕಾಗ್ತದೆ ಅಂತ ಅನ್ನೋ ಮಾತನ್ನು ಹೇಳ್ತಾರೆ ಅದೇ ಪ್ರಕಾರದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದಾದ್ಯಂತ ಸಂಚರಿಸುವ ಸಂದರ್ಭದಲ್ಲಿ ಎಷ್ಟೋ ಬೃಹತ್ತರವಾದಂತಹ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಹಲವಾರು ಜನರೊಡನೆ ಮಾತನಾಡುವ ಸಂದರ್ಭದಲ್ಲಿ ಸುಸ್ತಾಗಿ ಮೈ ಮೂಳೆ ಎಲ್ಲ ಮುರಿದು ಹೋಗುವಂತೆ ಆಗಿರುವ ಸಂದರ್ಭದಲ್ಲಿ ಹೇ ರಾಮಕೃಷ್ಣ ನೀವು ಹೇಳಿದಂತಹ ಮಾತು ಎಷ್ಟು ನಿಜ ಮೂಳೆ ಮೂಳೆ ಕೂಡ ಕೆಲಸ ಮಾಡ್ತಾ ಇದೆ ಸುಮ್ಮನಿರೋದಕ್ಕೆ ಸಾಧ್ಯವೇ ಇಲ್ಲ ಆ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನಷ್ಟೇ ಅಲ್ಲ ಬಾಕಿ ಉಳಿದ ಎಲ್ಲ ಸನ್ಯಾಸಿಗಳನ್ನು ಹಿಡಿದು ಹಿಡಿದು ತಂದು ರಾಮಕೃಷ್ಣಶ್ರಮ ಸೇರಿಸಿ ಮೂಳೆ ಮುರಿದು ಕೆಲಸ ಮಾಡಿಸ್ತಾ ಇದ್ದಾರೆ ನಿಮಿತ್ತ ಮಾತ್ರದು ನಾವೆಲ್ಲ ಈ ಸ್ವಾಮಿಗಳನ್ನ ಶ್ರೀರಾಮಕೃಷ್ಣರು ನಿಮಿತ್ತ ಮಾತ್ರ ಮಾಡ್ಕೊಂಡಿದ್ದಲ್ಲ ಈ ಸ್ವಾಮಿಗಳು ಸುಮ್ಮನೆ ಬಿಡ್ತಾರೆ ಏನೋ ತಮಗಾದಂತಹ ಅಗತಿ ತಮ್ಮ ನಂಬಿದಂತಹ ಭಕ್ತರಿಗೂ ಆಗ್ಬೇಕು ಅಂತ ಅವ್ರನ್ನು ಹಿಡಿದು ಹೇಳದು ಕೆಲಸ ಮಾಡಿಸ್ತಾರೆ ಯಾವ ಭಕ್ತರನ್ನು ಕೂಡ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಈ ಸ್ವಾಮಿಗಳು ಬನ್ನಿ ಇಲ್ಲಿ ಗ್ರಾಮಕ್ಷೇಮ ಅಂತಂದಿದೆ ಇಲ್ಲಿ ಶಿವನಹಳ್ಳಿ ಅಂತಿದೆ ಆ ಆ ಹಳ್ಳಿ ಅಂತಿದೆ ಈ ಈ ಹಳ್ಳಿ ಅಂತಿದೆ ಇಲ್ಲಿ ಬಡವರು ಇದ್ದಾರೆ ಇಲ್ಲಿ ಅವಿದ್ಯಾವಂತರು ಇದ್ದಾರೆ ಮೂರ್ಖ ದೇವೋ ಸೇವೆ ಮಾಡಿ ಬನ್ನಿ ನಮ್ ಜೊತೆ ಸೇರ್ಕೊಳ್ಳಿ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ ಈ ಗೃಹಸ್ಥಿ ಭಗವಂತನ ಇಚ್ಛೆ ಅಂತ ಹೇಳ್ತಕ್ಕಂಥದ್ದು ಪ್ರಬಲವಾಗಿ ಸಂಚಾರ ಮಾಡ್ತಾ ಇದೆ ಇಡೀ ಭಾರತದಲ್ಲಿ ತನ್ನ ಮೂಲಕ ಇಡೀ ಜಗತ್ತಿನಲ್ಲಿ ಆದ್ದರಿಂದ ಈ ಭಗವಂತನ ಇಚ್ಛೆಗೆ ಮಣಿದು ನಿಮಿತ್ತ ಮಾತ್ರನಾಗಿ ನಾವೆಲ್ಲರೂ ಬೃಹತ್ತರವಾದ ಕೆಲಸವನ್ನು ಮಾಡಿ ಸೇವೆಯನ್ನು ಮಾಡಿ ಸಾಧನೆಯನ್ನು ಮಾಡಿ ನಮ್ಮ ಜೀವನವನ್ನು ಕೃತಾರ್ಥವಾಗಿಸಿಕೊಳ್ಳಬೇಕು ಇಂಥ ಒಂದು ಕೃತಾರ್ಥವಾಗುವಂತಹ ಸದವಕಾಶ ಈಗ ದೊರೆತಿದೆ ಅಂಥದ್ದಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿ ಬಂದಿದ್ದೀರಿ ಶ್ರೀರಾಮಕೃಷ್ಣ ಶ್ರೀ ಮಾತು ಶಾರದಾದೇವಿ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರನ್ನು ನಿಮಿತ್ತ ಮಾತ್ರನಾಗಿಸಿ ಬೃಹತ್ ಕಾರ್ಯವನ್ನು ಹಾಗೆ ಅಂತಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ ಜಯ ರಾಮಕೃಷ್ಣ